ಖಂಡ ನೀರಳು ಮುಳುಗಿ ದೇಹವ ದಂಡಿಸಲು ಫಲವೇನು ದಂಡ ಕಮಂಡಲುಗಳನ್ನು ಧರಿಸಿ ಯತಿಯೆಂದೆನಿಸಿ ಫಲವೇನು ಅಂಡಜಾಧಿಪನ ಹಂಸಗನ ಪದಪುಂಡರಿ ಕದಿ ಮನವ ಅಹರ್ನಿಶಿ ಬಂಡುಣಿಯ ಓಲಿರಿಸಿ ಸುಖಪಡದಿಪ್ಪ ಮಾನವನು ಹರಿದ್ಯಾನ ಭಗವಂತನ ಸ್ಮರಣೆ ಇಲ್ಲದೇ ಇರುವಂತಹ ಜೀವ ಮಾಡುವಂತಹ ಸ್ನಾನ ಮೊದಲಾಗಿರ್ತಕ್ಕಂಥ ಎಲ್ಲ ಸತ್ಕರ್ಮಗಳು ಕೂಡ ವ್ಯರ್ಥ ಅಥವಾ ನಿರರ್ಥಕ ಅಂತ ತಿಳಿಸ್ತಾರೆ ಅಂಡಜಾಧಿಪನ ಅಂಸಗನ ಅಂಡಜ ಅಧೀಪ ಅಂಡ ಜ ಅಂದರೆ ಅಂಡ ಅಂಡದಿಂದ ಹುಟ್ಟಿರುವಂಥ ಜ ಅಂದರೆ ಪಕ್ಷಿ ಅಂಡಜಾದಿಪ ಅಧಿಪ ಪಕ್ಷಿ ರಾಜನಾದಂಥ ಗರುಡ ಅವನ ಅಂಶ ಅಂದರೆ ಭುಜ ಅಥವಾ ಹೆಗಲು ಅಂಡಜಾಧಿಪನಸಗ ಅಂದರೆ ಗರುಡ ವಾಹನನಾಗಿರುವಂಥ ಭಗವಂತ ಅಂತಹ ಗರುಡ ವಾಹನನಾದ ಭಗವಂತನ ಪಾದಕಮಲಗಳಲ್ಲಿ ನಿರಂತರವಾಗಿ ಮನಸ್ಸನ್ನು ಆಹರ್ ನಿಶಿ ಹಗಲು ರಾತ್ರಿ ನಿತ್ಯ ನಿರಂತರವಾಗಿ ಬಂಡುಣಿಯ ಓಲಿರಿಸಿ ದುಂಬಿಯಂತೆ ಮನಸಿಟ್ಟು ಸುಖಪಡದೇ ಇರುವಂತಹ ಮನುಷ್ಯ ಕಂಡ ಕಂಡ ನೀರಲ್ಲಿ ಮುಳುಗಿ ದೇಹವನ್ನು ದಂಡನೆ ಮಾಡಿದರೆ ಏನು ಫಲ ದಂಡ ಕಮಂಡಲಗಳನ್ನು ಧರಿಸಿ ಎತಿಯಂತೆ ಅನಿಸ್ಕೊಂಡ್ರೆ ಏನು ಫಲ ಸರ್ವತ್ರ ಭಗವಂತ ವ್ಯಾಪ್ತನಾಗಿದ್ದಾನೆ ಅವನೇ ಸರ್ವ ಪ್ರೇರಕ ಸರ್ವಜ್ಞ ಸರ್ವನಿಯಾಮಕ ಇತ್ಯಾದಿ ಎಲ್ಲ ಚಿಂತನೆ ಬರದೇ ಇದ್ದರೆ ಏನು ಮಾಡಿದರೂ ಏನೂ ಫಲ ಇಲ್ಲ ಅಂತ ಮನಸ್ಸನ್ನು ನೀಡದೆ ಯಾಂತ್ರಿಕವಾಗಿ ಸ್ನಾನ ಜಪ ದಾನ ಧ್ಯಾನ ಯಥೇ ಆಶ್ರಮ ಸ್ವೀಕಾರ ಇವುಗಳೆಲ್ಲವನ್ನು ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ತಿಳಿಸ್ತಾರೆ ಅದಕ್ಕೆ ಅಂತಲೇ ಶ್ರೀಮದ್ ಆಚಾರ್ಯರು ಸ್ನಾನಾದಿ ಎಲ್ಲ ಕರ್ಮಗಳನ್ನು ಸತ್ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲೂ ಭಗವಂತನ ಸ್ಮರಣೆಯನ್ನು ಮಾಡಲೇಬೇಕು ಈ ರೀತಿಯಾಗಿ ಸದಾಚಾರ ಸ್ಮೃತಿಯಲ್ಲಿ ನಿರೂಪಣೆಯನ್ನು ಮಾಡ್ತಾರೆ ಈ ಪದ್ಯದಲ್ಲೂ ದಾಸರು ನಿರೂಪಣೆ ಮಾಡಿರೋದು ಭಗವಂತನ ಚಿಂತನೆಯ ಮಹತ್ವ ಹರಿಭಜನೆ ಮಾಡೋ ನಿರಂತರ ಹರಿಭಜನೆಯ ಮಹತ್ವ ಹರಿಚಿಂತನೆಯ ಮಹತ್ವವನ್ನೇ ಹೊರತು ಸ್ನಾನಾದಿ ಸತ್ಕರಂಭಗಳ ತ್ಯಾಗವನ್ನು ಸರ್ವತಃ ಹೇಳಿಕ ಹೊರಟಿದ್ದಲ್ಲ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ಉಲ್ಲೇಖ ಮಾಡಿರುವಂತಹ ರಾಗದ್ವೇಷ ಯದಿ ತಪಸಾ ಕಿಂ ಪ್ರಯೋಜನಂ ತಾವ್ ಉಭವ್ ಯದಿ ನಸ್ಯಾತಾಂ ತಾಂ ತಪಸಾಕಿಂ ಪ್ರಯೋಜನಂ ಅಂದರೆ ರಾಗದ್ವೇಷಾದಿಗಳು ಸಹಿತವಾಗಿ ಬೇಕಾದಷ್ಟು ತಪಶ್ಚರ್ಯನ ಮಾಡಿದರೆ ಏನೂ ಫಲವಿಲ್ಲ ರಾಗದ್ವೇಷಗಳನ್ನು ತ್ಯಾಗ ಮಾಡಿ ತಪಶ್ಚರ್ಯ ಮೊದಲಾಗಿರ್ತಕ್ಕಂಥ ಉತ್ತಮ ಕರ್ಮಗಳನ್ನು ಮಾಡಿದರೆ ಮಾತ್ರ ಉತ್ಕೃಷ್ಟವಾದ ಫಲ ಅನ್ನೋದು ದೊರಕತ್ತೆ ಅಂತ ಈ ರೀತಿಯಾಗಿ ತೋರಿಸ್ತಾರೆ ಇನ್ನು ಅಹರ್ನಿಶಿ ಅಂದರೆ ಹಗಲು ರಾತ್ರಿ ನಿತ್ಯ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಹಗಲು ರಾತ್ರಿಗಳು ಸಮಸ್ತ ಕಾಲಕ್ಕೆ ಉಪಲಕ್ಷಣೆಯ ಆಹರ್ನಿಶಿಯಂಥ ಪ್ರಯೋಗ ಇಲ್ಲಿ ಕಂಡ ನೀರಳು ಮುಳುಗಿ ಅನ್ನೋದಕ್ಕೆ ನೀರು ಅನ್ನೋದಕ್ಕೆ ಶಾಸ್ತ್ರ ಅಂತ ಅರ್ಥವೂ ಇರೋದರಿಂದ ಖಂಡ ಕಂಡ ಆಳವಾಗಿ ಅಭ್ಯಾಸ ಮಾಡುವಂತಹ ಅವಿವೇಕೀಚನಗಳ ಶ್ರಮವೂ ಕೂಡ ನಿರತವಾಗುತ್ತೆ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರ ಏನು ಸಿದ್ಧಾಂತ ಇದೆ ಮದುವೆ ಸಿದ್ಧಾಂತ ಅದನ್ನು ಅನುಸರಣೆ ಮಾಡಿದರೆ ಪರಂಪರೆಯಲ್ಲಿ ಮೋಕ್ಷಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಪಕ್ಷಿ ವಾಹನನಾಗಿರುವಂಥ ಗರುಡ ವಾಹನನಾಗಿರುವಂತಹ ಭಗವಂತನ ಪಾದ ಕಮಲಗಳಲ್ಲಿ ನಿತ್ಯ ನಿರಂತರವಾಗಿ ದುಂಬಿಯಂತೆ ಬಂಡೂಣಿ ಅಂದರೆ ದುಂಬಿ ದುಂಬಿಯಂತೆ ತನ್ನ ಮನಸ್ಸನ್ನು ಇಟ್ಟು ಮನುಷ್ಯ ಭಗವಂತನ ಚಿಂತನೆಯನ್ನು ಸದಾಕಾಲ ಮಾಡಬೇಕು ಹಗಲು ರಾತ್ರಿ ಅನ್ನದೇ ಮನಸ್ಸಿಗೆ ಸದಾ ಇರಬೇಕು ಅಂತಾದರೆ ಭಗವಂತನನ್ನು ಚಿಂತನೆ ಮಾಡಬೇಕು ಹರಿಪಾದ ಕಮಲದಲ್ಲಿಯೇ ಮನಸ್ಸನ್ನು ಇಡಬೇಕು ದುಂಬಿಯಂತೆ ವಿಷಯ ಪದಾರ್ಥದಲ್ಲಿ ಮನಸ್ಸನ್ನು ಇಟ್ಟರೆ ಸುಖಸ್ಯ ನಂತರ ದುಃಖಂ ಸುಖಂ ಅಂತ ಒಂದಾದ ಮೇಲೆ ಒಂದು ನಿರಂತರವಾಗಿ ಪ್ರವಾಹ ತೋ ಅನಾದಿಯಾಗಿ ಬರ್ತನೇ ಇರುತ್ತೆ ಆದ್ದರಿಂದ ಕ್ಲೇಶ ಆನಂದಗಳು ಈಶಾಧೀನ ಭಗವಂತನ ಅಧೀನದಲ್ಲಿದೆ ಅಂತ ನಿತ್ಯ ನಿರಂತರವಾಗಿ ಅನನ್ಯಾಶ್ಚಿಂತೆಯಂತೋ ಮಾಂ ಯ ಜನ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ವಹಾಮ್ಯಮ್ಮಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂತಹ ನಿರಂತರವಾಗಿ ಚಿಂತನೆ ಮಾಡುವಂಥ ಭಗವದ್ಭಕ್ತರ ಯೋಗಕ್ಷೇಮವನ್ನು ಸದಾಕಾಲ ಭಗವಂತನೇ ರಕ್ಷಣೆ ಮಾಡ್ತಾನೆ ಕಾಪಾಡ್ತಾನೆ ಅದನ್ನ ಬಿಟ್ಟು ಭಗವಂತನ ಚಿಂತೆಯನ್ನೆಯನ್ನು ಹೊರತುಪಡಿಸಿ ಕಂಡ ನೀರಳು ಮುಳುಗಿ ಶರೀರವನ್ನು ದಂಡನೆ ಮಾಡೋದು ದಂಡ ಕಮಂಡಲು ಮೊದಲಾಗಿರ್ತಕ್ಕಂಥವನ್ನೆಲ್ಲ ಹಿಡಿದು ಸನ್ಯಾಸಿಯಂತೆ ತೋರ್ಪಡಿಗೆಗೆ ತೋರಿಸೋದು ಆದ್ದರಿಂದ ಅದೆಲ್ಲ ವ್ಯರ್ಥ ಆಗತ್ತೆ ಹರಿದ್ಯಾನ ಅನ್ನೋದು ಸುಖ ಲಾಭಕ್ಕಾಗಿ ಮಾನವನಿಗೆ ಎರಡರಿಂದಲೂ ಕೂಡ ಧ್ಯಾನ ಸುಖ ಲಭಿಸಲಿಲ್ಲ ಅಂತಾದರೆ ಇಷ್ಟೆಲ್ಲ ಮಾಡಿ ಫಲ ಏನು ಅದರಿಂದ ಸದಾ ಹರಿಚಿಂತನೆ ಅನ್ನೋದು ಅತ್ಯಂತ ಅವಶ್ಯಕ ಇಲ್ಲಿ ಕಂಡ ನೀರೊಳು ಮುಳುಗಿ ದೇಹವ ದಂಡಿಸಿದ ಫಲವೇನು ಅಂಥೇಳಿದರೆ ಕಂಡ ಪಾಪ ಪರಿಹಾರ ಆಗೋದು ಅನ್ನೋದು ಮಾನವ ಅಂದ್ಕೊಂಡ್ರೆ ಅದು ಸುಳ್ಳು ನೀರಿಗೆ ಅದು ಜಡಭೂತವಾದದ್ದು ಪಾವನ ಮಾಡುವಂಥ ಅಥವಾ ಪಾಪವನ್ನು ಪರಿಹಾರ ಮಾಡುವಂಥ ಶಕ್ತಿ ಇಲ್ಲ ಸಯೇವ ದ್ರವರೂಪೇಣ ಗಂಗಾಂಬೋನಾಥ ಸಂಶಯಃ ಅಂತ ಭಗವಂತನಲ್ಲೇ ಭಗವಂತನೇ ನೀರಿನಲ್ಲಿ ದ್ರವರೂಪದಿಂದ ಇದ್ದು ಪಾವನವನ್ನ ಮಾಡ್ತಾನೆ ಸಂಸ್ಕೃತದಲ್ಲಿ ನೀರಿಗೆ ಆಪ ಅಂತ ಹೆಸರು ಅತಿಶಯೇನ ಪಾವಯತಿ ಇತಿ ಆಪ ಅಂತ ಅಪ್ ತತ್ವ ಜಲತತ್ವ ಅಂತೇಳಿದರೆ ಆದ್ದರಿಂದ ಸಎವ ದ್ರವರೂಪೇಣ ಭಗವಂತನೇ ದ್ರವರೂಪದಿಂದ ಇದ್ದು ಚಿಂತನೆಯನ್ನು ಮಾಡಿದವ್ರನ್ನ ಪವಿತ್ರೀಕರಣವನ್ನು ಮಾಡ್ತಾನೆ ಅದೇ ರೀತಿಯಾಗಿ ತರ್ಪಕ ಶಕ್ತಿಯೂ ತಾನೇ ಆಗಿರ್ತಾನೆ ಭಗವಂತ ಆದ್ದರಿಂದ ಆ ನೀರಿನಲ್ಲಿರುವಂತಹ ಪಾಪ ಪರಿಹಾರಕತ್ವ ಗುಣ ಆ ಸಾಮರ್ಥ್ಯ ಎಲ್ಲವೂ ಕೂಡ ಭಗವಂತನಿಂದಲೇ ಸಾಧ್ಯ ಆದ್ದರಿಂದ ನೀರಲ್ಲಿ ಭಗವಂತನೇ ಇದ್ದಾನೆ ಅಂತ ಧ್ಯಾನ ಮಾಡದೇ ಇದ್ದವನು ನೀರಲ್ಲಿ ಮುಳುಗಿದ ಮಾತ್ರಕ್ಕೆ ನೀರಲ್ಲಿರುವಂತಹ ಭಗವಂತ ಪಾಪ ಪರಿಹಾರವನ್ನು ಮಾಡೋದಿಲ್ಲ ಯಾರು ಜ್ಞಾನ ಅನುಸಂಧಾನ ಸಹಿತವಾಗಿ ಪಾಪ ಪರಿಹಾರತ್ವಕ್ಕ ಗುಣ ಅನ್ನೋದು ಭಗವಂತನಲ್ಲೇ ಸ್ವತಂತ್ರತ್ವೆಯನ್ನು ಇದೆ ಅಂತ ಉಪಾಸನೆಯನ್ನು ಮಾಡ್ತಾರೋ ಹರಿ ಧ್ಯಾನ ನೀರಲ್ಲಿ ಮುಳುಗಿ ದೇಹದಣ್ಣನ ಮಾಡಿದರೆ ಮಾತ್ರ ಆ ನೀರಲ್ಲಿನ ಆ ಜಲಗತ ಅದರ ನೀರಿನಲ್ಲಿ ವ್ಯಾಪ್ತನಾಗಿರುವಂಥ ದ್ರವರೂಪದಿಂದ ಪರಮಾತ್ಮ ನಿರಂಜನ ಆ ಜೀವರನ್ನು ಪಾಪ ಪರಿಹಾರ ಮಾಡಿ ಪಾವನವನ್ನು ಮಾಡ್ತಾನೆ ಮನಸ್ಸು ಪಾಪದಿಂದ ತುಂಬಿದರೆ ಅಲ್ಲಿ ಹರಿ ಅನ್ನೋದು ಕೂಡೋದೇ ಇಲ್ಲ ಆದರೆ ಧ್ಯಾನ ಬರದೇ ಇದ್ದರೂ ಕೂಡ ಸ್ಮರಣೆ ಬರಬಹುದು ಅಷ್ಟು ಮಾಡಿದರೂ ಸಾಕು ಮುಂದೆ ಆ ಪುಣ್ಯದಿಂದ ಧ್ಯಾನವೂ ಕೂಡ ಪ್ರಾಪ್ತಿಯಾಗತ್ತೆ ಆ ಭಗವಂತನ ಸ್ಮರಣೆಯೂ ಕೂಡ ಪಾಪ ಪರಿಹಾರವನ್ನು ಮಾಡುತ್ತೆ ಎಸ್ಮರೈತ್ ಪುಂಡರಿ ಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಈ ರೀತಿಯಾಗಿ ಭಗವಂತನನ್ನು ಸರ್ವ ಕೂಡ ಸ್ಮರಣೆಯನ್ನು ಮಾಡಬೇಕು ಸರ್ವತ್ರ ವ್ಯಾಪ್ತ ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವಜ್ಞ ಇತ್ಯಾದಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡಬೇಕು ಅದನ್ನ ಬಿಟ್ಟು ದಂಡ ಕಮಂಡಲುಗಳನ್ನು ಧರಿಸಿ ಯತಿಯೆಂದೆನೆ ಫಲವೇನು ಕಾಶಾಯ ದಂಡ ಮಾತ್ರೇಣ ಯತಿ ಪೂಜೋ ನ ಸಂಶಯ ದಂಡ ಕಮಂಡಲುಗಳನ್ನು ಧರಿಸಿದ ಮಾತ್ರಕ್ಕೆ ಯತಿಯಿಂದ ಜನರು ಬಾಹ್ಯಲಕ್ಷಣವನ್ನು ನೋಡಿ ಪೂಜೆಯನ್ನು ಮಾಡ್ತಾರೆ ಯಾಕೆ ಅಂದರೆ ಆತ ಯತಿಯಾಗಿರ್ಬೋದು ಅಂತ ಭಯದಿಂದ ಪೂಜಿಸ್ತಾರೆ ವಾಸ್ತವಿಕವಾಗಿ ದಂಡ ಕಮಂಡಲು ಧರಿಸಿರುವ ಮಾತ್ರಕ್ಕೆ ಯತಿ ಇಂಥ ಪೂಜೆ ಮಾಡೋದು ಸಾಧ್ಯ ಇಲ್ಲ ಯತಿ ಆಗೋದಕ್ಕೂ ಸಾಧ್ಯ ಇಲ್ಲ ಎತಿ ಆಗಬೇಕು ಅಂತಾದರೆ ಸತತ ಹರಿದ್ಯಾನ ಬೇಕು ಎತಿ ಅಂತ ಅನಿಸ್ಕೊಂಡು ಪೂಜ್ಯ ಅಂತ ಅನಿಸ್ಕೊಂಡ್ರು ಹರಿದ್ಯಾನ ಬಾರದೇ ಇದ್ದರೆ ಯತಿ ಅನ್ನಿಸ್ಕೊಂಡು ಫಲ ಏನು ಆದ್ದರಿಂದ ಯತಿ ಅನ್ನಿಸೋದನ್ನು ದಾಸರಾಯರು ನಿಂದನೆ ಮಾಡ್ತಾರೆ ಹೊರತು ಬೇರೆ ಯಾವ ದುರುದ್ದೇಶವೂ ಕೂಡ ಇಲ್ಲ ಹರಿದ್ಯಾನ ಮಾಡಿ ಮಾಡದೇ ಇದ್ದರೆ ಅಥವಾ ಹರಿದ್ಯಾನ ಬರದೇ ಇದ್ದರೆ ಅದು ವ್ಯರ್ಥ ಹರಿದಾಸರೆನಿಸಿದ್ರೂ ಅಷ್ಟೇ ಹರಿದ್ಯಾನ ಬಾರದೇ ಇದ್ದರೆ ಅದು ವ್ಯರ್ಥ ಕೇವಲ ಹರಿದಾಸ ಅಂತ ಒಂದು ಲೇಬಲ್ ಹಚ್ಕೊಂಡು ತಿರುಗಾಡ್ದಂಗೆ ಆಗತ್ತೆ ಹರಿಯ ದಾಸ ಆಗಬೇಕು ಅಂತಾದರೆ ಅವನು ಸರ್ವೋತ್ತಮ ಅವನ ಗುಣಗಳ ಚಿಂತನೆ ಬಂದು ಅಂತಹ ಸರ್ವೋತ್ತಮನಾದ ಅವನ ಈಶಾ ಅವನೇ ಸರ್ವಕಾಲಕ್ಕೂ ಸಾರ್ವಕಾಲಿಕ ಈಶಾ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮುಕ್ತಾವಸ್ಥೆ ಎಲ್ಲ ಸಂದರ್ಭದಲ್ಲೂ ಅವನೇ ಈಶಾ ನಾನು ದಾಸ ಚಿಂತನೆ ಜೀವರಿಗೆ ಬರಬೇಕು ಆವಾಗ ಮಾತ್ರ ಸದುಪಾಸನೆ ಆಗತ್ತೆ ಅದು ಫಲಪ್ರದ ಆಗ್ತಾ ಇದೆ ವ್ಯರ್ಥ ಆಗತ್ತೆ ಅಂತ ಅದೇ ರೀತಿಯಾಗಿ ಮುಳುಗುವ ನೀರಲ್ಲಿರ್ಬೋದು ಧರಿಸುವಂತಹ ದಂಡ ಕಮಂಡಲುಗಳಲ್ಲಿಬೋದು ಸರ್ವತ್ರ ಭಗವಂತನೇ ವ್ಯಾಪ್ತನಾಗಿದಾನೆ ತದ್ರೂಪ ತದಾಕಾರ ತತ್ವ ಶಬ್ದಚ್ಯನಾಗಿದ್ದಾನೆ ಸರ್ವವೂ ಕೂಡ ಭಗವಂತನ ಛಲ ಪ್ರತಿಮೆ ಅಂತ ಈ ರೀತಿಯಾಗಿ ಸ್ಮರಣೆಯನ್ನು ಮಾಡಿದರೆ ಭಗವದ್ ಭಕ್ತರು ಈ ಜಡಭೂತವಾಗಿರುವಂಥ ನೀರು ದಂಡ ಕಮಂಡಲುಗಳು ಹೀಗೆ ವಸ್ತು ಜಗತ್ತಿನಲ್ಲಿ ಏನೇನಿದೆಯೋ ಆ ಎಲ್ಲದರಲ್ಲೂ ಕೂಡ ಅಣು ಅಣು ಕಣಕಣದಲ್ಲೂ ಭಗವಂತ ವ್ಯಾಪ್ತನಾಗಿದ್ದಾನೆ ಆಯಾ ವಸ್ತುವಿನ ಗುಣಧರ್ಮವನ್ನು ನಿಯಮನ ಮಾಡ್ತಾನೆ ತದ್ರೂಪ ತದಾಕಾರ ತತ್ವ ಶಬ್ದಾಚ್ಯನಾಗಿ ಇರ್ತಾನೆ ಎಂದು ಸ್ಮರಣೆಯನ್ನು ಮಾಡಿದರೆ ಭಗವಂತ ಒಲಿದು ಮನಸ್ಸಿನ ಪಾಪವನ್ನೆಲ್ಲ ದೂರ ಮಾಡಿ ತಾನು ಅಲ್ಲಿ ನೆಲೆ ನಿಲ್ತಾನೆ ಧ್ಯಾನ ಕೈಗೂಡುವಂತೆ ಪರಮಾನುಗ್ರಹವನ್ನು ಮಾಡ್ತಾನೆ ಧ್ಯಾನದಿಂದ ಹಗಲು ರಾತ್ರಿ ಸದಾ ಸುಖವನ್ನು ಉಣಿಸ್ತಾನೆ ಅದನ್ನು ಜಲದಲ್ಲಿ ಮುಳುಗಿ ದಂಡ ಕಮಂಡರುಗಳನ್ನೆಲ್ಲ ಹಿಡಿದು ದೇಹ ಸತತವಾಗಿ ಅಭ್ಯಾಸ ಮಾಡಿದ್ರೆ ದೇಹದಲ್ಲಿರುವಂಥ ಕೆಟ್ಟ ದುರಭಿಮಾನ ನಿಧಾನವಾಗಿ ಪರಿವ ಪರಿಹಾರ ಆಗಿ ವೈರಾಗ್ಯ ಮೂಡುತ್ತೆ ವಿಷಯಾಸಕ್ತಿ ಅನ್ನೋದು ಹಂತ ಹಂತವಾಗಿ ಹೋಗುತ್ತೆ ಧ್ಯಾನ ಸುಖದ ಆಸೆ ಅನ್ನೋದು ಅಭಿವೃದ್ಧಿ ಆಗುತ್ತೆ ಧ್ಯಾನ ಸುಖ ಪ್ರಾಪ್ತಿಯಾಗತ್ತೆ ಗೃಹಸ್ಥಾಶ್ರಮಿಯಾದವನು ಹೆಂಡತಿ ಮಕ್ಕಳನ್ನು ಸಾಕುವ ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ ಅವರಲ್ಲಿ ಮೋಹವೂ ಇರುತ್ತೆ ಹೀಗಾಗಿ ಹರಿಸ್ಮರಣೆ ಅನ್ನೋದು ಕಷ್ಟ ಆಗತ್ತೆ ಯತಿ ಆಶ್ರಮವನ್ನು ಸ್ವೀಕಾರ ಮಾಡಿದ್ರೆ ಮನಸ್ಸು ನಿರಾತಂಕವಾಗಿ ಹರಿ ಧ್ಯಾನ ಮಾಡಲಿಕ್ಕೆ ಶಕ್ತವಾಗುತ್ತೆ ಸಬಲವಾಗುತ್ತೆ ಹೆಂಡತಿ ಮಕ್ಕಳಲ್ಲೂ ಸದಾ ಭಗವಂತನನ್ನೇ ಕಂಡು ಅವರನ್ನು ಪೋಷಣೆ ಮಾಡ್ತಾ ಇದ್ದರೆ ಗೃಹಸ್ಥಾಶ್ರಮದಿಂದಲೂ ಕೂಡ ಹಾನಿಯಿಲ್ಲ ಧನ್ಯೋ ಗೃಹಸ್ಥಾಶ್ರಮ ಅನ್ನೋ ಮಾತು ಕೂಡ ಇದೆ ವ್ಯಾಪ್ತೋಪಾಸಕರಾದವರು ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರು ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು ಈ ರೀತಿಯಾಗಿ ಭಗವಂತನನ್ನ ಚಿಂತನೆಯನ್ನು ಮಾಡಿದರೆ ಅಂಡಜಾಧಿಪನ ಹಂಸಗನ ಪದ ಪುಂಡರೀಕವ ಮನ ಅಹರ್ನಿಶಿ ಬಂಡುಣಿಯ ಓಲಿಸಿ ಸುಖ ಪಡದಿಪ್ಪ ಮಾನವನೂ ಕಂಡ ನೀರೊಳು ಮುಳುಗಿ ದೇಹವ ದಂಡಿಸಿ ಫಲವೇನು ಸದಾ ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು ದೃಷ್ಟಾಂತವ ಕೊಡ್ತಾರೆ ದುಂಬಿ ಹೇಗೆ ಸದಾ ಕಮಲದಲ್ಲೇ ಇರುತ್ತೋ ಹಾಗೆ ಆ ದುಂಬಿಯಂತೆ ಹರಾಡುವ ಮನಸ್ಸನ್ನು ಸದಾ ಭಗವಂತನ ಪಾದಕಮಲಗಳಲ್ಲಿ ನೆಲೆಗೊಳಿಸಿದರೆ ಮಾತ್ರ ಅವನು ಸುಖವನ್ನು ಹೊಂದುತ್ತಾನೆ ಇಲ್ಲದೇ ಇದ್ದರೆ ಸುಖ ಮಾನವನು ಅವನು ದಂಡ ಕಮಂಡುಲುಗಳನ್ನೆಲ್ಲ ಧಾರಣೆ ಮಾಡಿ ಎತಿಯಂತ ಕರೆಸ್ಕೊಂಡು ಕಂಡ ಕಂಡಲ್ಲಿ ನೀರಿನಲ್ಲಿ ಮುಳುಗಿ ಅವಗಾಹನ ಸ್ನಾನಾದಿಗಳನ್ನು ಮಾಡಿದರೂ ಕೂಡ ನಿರೀಕ್ಷಿತ ಫಲ ಅನ್ನೋದು ಸಾಧ್ಯ ಇಲ್ಲ ಧ್ಯಾನಾದಿಗಳು ಕೈಗೂಡೋದಿಲ್ಲ ಆದ್ದರಿಂದ ನಿರಂತರ ಸ್ಮರಣೆ ಅನ್ನೋದು ಸಂಸಾರ ಬಂಧನದ ಬಿಡುಗಡೆಗೆ ಕಾರಣ ಆಗತ್ತೆ ಅಂತ ತಿಳಿಸ್ತಾರೆ